ಲೆಸನ್ ನಂಬರ್ ತರ್ಟಿ ಸುಮಾ ನೀನ್ ಇನ್ಸ್ಟಿಟ್ಯೂಟಿಗೆ ಬರಲ್ವಾ ಸುಮಾ ನೀನ್ ಇನ್ಸ್ಟಿಟ್ಯೂಟಿಗೆ ಬರಲ್ವಾ ಹೊತ್ತಾಯ್ತು ಹೊತ್ತಾಯ್ತು ಇವತ್ತು ಹನ್ನೊಂದು ಗಂಟೆಗೆ ನಮ್ ಘಟಿಕೋತ್ಸವ ನೆನಪಿದೆ ತಾನೆ ಇವತ್ತು ಹನ್ನೊಂದು ಗಂಟೆಗೆ ನಮ್ ಘಟಿಕೋತ್ಸವ ನೆನಪಿದೆ ತಾನೆ ಬರ್ತೀನಿ ಕಮಲಾ कमला नावि वरे अब्रूतु नमसेपशनिसलस ते नम रेसेनिस ಹೌದು ಸುಮಾ ಹೌದು ಸುಮಾ ಆಗ್ಲೇ ಒಂಬತ್ ಗಂಟೆ ಆಗ್ತಾ ಬಂತು ಆಗ್ಲೆ ಒಂಬತ್ ಗಂಟೆ ಆಗ್ತಾ ಬಂತು ಇನ್ನು ನೀನ್ ಸ್ನಾನ ಮಾಡ್ಕೊಳ್ಬೇಕಾ ಇನ್ನು ನೀನ್ ಸ್ನಾನ ಮಾಡ್ಕೊಳ್ಬೇಕಾ ಇನ್ನು ತಲೆ ಬಾಚ್ಕೋಬೇಕು ಇನ್ನು ತಲೆ ಬಾಚ್ಕೋಬೇಕು ನಿಂತ್ಕೊಂಡೆ ಮಾತಾಡ್ತಾ ಇದೀಯಲ್ಲ ಕಮ್ಲಾ ಕೂತ್ಕೊ ನಿಂತ್ಕೊಂಡೇ ಮಾತಾಡ್ತಾ ಇದೀಯಲ್ಲ ಕಮಲಾ ಕೂತ್ಕೊ ಆಗ್ಲೇ ಸ್ನಾನ ಮಾಡ್ಕೊಂಡೆ ಆಗ್ಲೆ ಸ್ನಾನ ಮಾಡ್ಕೊಂಡೆ ಬೇಗ ಬೇಗ ತಲೆ ಬಾಚ್ಕೊಳ್ತೀನಿ ಬೇಗ್ ಬೇಗ ತಲೆ ಬಾಚ್ಕೊಳ್ತೀನಿ ಯಾಕಷ್ಟು ಅವಸರ ಮಾಡ್ತೀಯಾ ಯಾಕಷ್ಟ ಮಾಡ್ತಿಯ ಹಾಗಲ್ಲ ಅಲ್ಲಿ ಹಾಗಲ್ಲ ಅಲ್ಲಿ ತುಂಬಾ ಕೆಲ್ಸ ಇದೆ ಪ್ರಮುಖ ಆಹ್ವಾನಿತರದು ಒಂದ್ ಪಟ್ಟಿ ಮಾಡ್ಕೋಬೇಕು ಪ್ರಮುಖ ಆಹ್ವಾನಿತರದು ಒಂದ್ ಪಟ್ಟಿ ಮಾಡ್ಕೋಬೇಕು ನಿನ್ನೆ ರಾತ್ರಿ ಮಾಡ್ಕೊಳಕ್ಕೆ ಆಗ್ಲಿಲ್ಲ ನಿನ್ನೆ ರಾತ್ರಿ ಮಾಡ್ಕೊಳಕ್ ಆಗ್ಲಿಲ್ಲ ಆಮೇಲೆ ಶ್ರೀಧರನ್ ಅವ್ರಿಗೆ ಹೇಳಿ ಕಾಫಿ ಬಿಸ್ಕೆಟ್ ತರ್ಸೋಕ್ ಏರ್ಪಾಡು ಮಾಡ್ಬೇಕು ಆಮೇಲೆ ಶ್ರೀಧರನ್ ಅವರಿಗೆ ಹೇಳಿ ಕಾಫಿ ಬಿಸ್ಕೆಟ್ ತರ್ಸೋಕೆ ಏರ್ಪಾಡು ಮಾಡ್ಬೇಕು ಶ್ರೀಧರ್ ಎಲ್ಲಾ ಸರಿಯಾಗಿ ಏರ್ಪಾಡು ಮಾಡ್ಕೊಂಡು ಬರ್ತಾರೆ ಶ್ರೀಧರ್ ಎಲ್ಲಾ ಸರಿಯಾಗಿ ಏರ್ಪಾಟ್ ಮಾಡ್ಕೊಂಡು ಬರ್ತಾರೆ ಎಲ್ಲಿ ಆ ಬಾಚಣಿಗೆ ಕೊಡು ಎಲ್ಲಿ ಆ ಬಾಚಂಡ್ಗೆ ಕೊಡು ತಲೆ ಬಾಚಕೊಳ್ತೀನಿ ತಗೋ ತಗೋ ಇದ್ಯಾಕ್ ನಿನ್ ಮುಖ ಹೀಗಿದೆ ಇದ್ಯಾಕ್ ನಿನ್ ಮುಖ ಹೀಗಿದೆ ಸರಿಯಾಗಿ ಸೋಫ ಹಾಕೊಂಡು ಮುಖ ತೊಳ್ಕೊಳ್ಳಿಲ್ವಾ ಸರಿಯಾಗಿ ಸೋಫ್ ಹಾಕೊಂಡು ಮುಖ ತೊಳ್ಕೊಳ್ಳಿಲ್ವಾ ಇಲ್ಲ ಸರಿಯಾಗಿ ತೊಳ್ಕೊಂಡೆ ಸರಿಯಾಗಿ ತೊಳ್ಕೊಂಡೆ ತಾಳು ಕನ್ನಡಿ ನೋಡ್ಕೊಳ್ತೀನಿ ತಾಳು ಕನ್ನಡಿ ನೋಡ್ಕೊಳ್ತೀನಿ ಔಷಧದಲ್ಲಿ ಸ್ನಾನ ಮಾಡ್ಕೊಂಡೆ ಅವಸರದಲ್ಲಿ ಸ್ನಾನ ಮಾಡಿಕೊಂಡೆ ಸೋಪ್ ಅಲ್ಲಲ್ಲಿ ಹಾಗೆ ಉಳ್ಕೊಂಡಿದೆ ಸೋಪು ಅಲ್ಲಲ್ಲಿ ಹಾಗೆ ಉಳ್ಕೊಂಡಿದೆ ಹೊರಡೆ ಸುಮಾ ಹೊರಡೆ ಸುಮಾ ಬೇಗ ಹೊತ್ತಾಯ್ತು ಇನ್ನು ಕುಂಕುಮ ಹಚ್ಕೊಳ್ತಾ ಇದೀಯ ಒತ್ತಾಯ್ತು ಇನ್ನು ಕುಂಕುಮ ಹಚ್ಕೊಳ್ತಾ ಇದೀಯ ಇನ್ನು ಸೀರೆ ಉಟ್ಕೊಳ್ಬೇಕು ಇನ್ನು ಸೀರೆ ಉಟ್ಕೊಳ್ಬೇಕು ಹೀಗೆ ಮಾತಾಡ್ತಾ ಇವ್ರು ಮಾತಾಡ್ತಾ ಇರು ಕಮಲಾ ನೀನ್ ಬೈಬೇಡ ಕಮಲಾ ನೀನ್ ಬೈಬೇಡ ನಾನು ಎಷ್ಟೇ ಆಗ್ಲಿ ಸೋಮಾರಿ ನಾನು ಎಷ್ಟೇ ಆಗ್ಲಿ ಸೋಮಾರಿ ಯಾವ ಸೀರೆ ಉಟ್ಕೊಳ್ಳಿ ಹೇಳು ಯಾವ ಸೀರೆ ಉಟ್ಕೊಳ್ಳಿ ಹೇಳು ಹಸಿರು ಸೀರೆ ಉಟ್ಕೋ ಹಸಿರು ಸೀರೆ ಉಟ್ಕೋ ಬಾ ಇಲ್ಲಿ ನಿನ ಕುಮಾನ ನಾನೇ ಹಚ್ತೀನಿ ಬಾ ಇಲ್ಲಿ ನಿನ್ನ ನಾನೇ ಹಚ್ತೀನಿ ಹೂ ಮುಡ್ಕೊಳಲ್ವಾ ದಯವಿಟ್ಟು ಮಾಡು ದಯವಿ ರೆಡಿ ಆದಿಲ್ಲ ಇನ್ನು ಹೊರಡು ಹೋಗೋಣ ಇನ್ನು ಕ್ಯಾಂಟೀನ್ ಹೋಗಿ ತಿಂಡಿ ತಿಂದುಕೊಂಡು ಹೋಗಬೇಕು ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡಲ್ ತಿರ್ತೀನಿ ತಿಂಡಿ ಬರ್ತೀನಿ ಕ್ಯಾಂಟೀನ್ ತಿಂಡಿ ತಿಂದುಕೊಂಡು ಬರ್ತೀನಿ ತಿಂಡಿ ಬರ್ತೀನಿ ನಾನ್ ದಿನಾ ಕ್ಯಾಂಟೀನ್ ನಲ್ಲಿ ತಿಂಡಿ ತಿನ್ಕೊಂಡ್ ಬರ್ತೀನಿ ನಾವು ಬಿಲ್ಡಪ್ ಕೊಂಡ್ಕೊಂಡು ಬರ್ತೀನಿ ಬೊಂಬೆ ಕೊಂಡ್ಕೊಂಡು ಬರ್ತೀನಿ ಅಂಗಡಿಗ್ ಹೋಗಿ ಬೊಂಬೆ ಕೊಂಡ್ಕೊಂಡು ಬರ್ತೀನಿ ನಾನು ಅಂಗಡಿಗ್ ಹೋಗಿ ಬೊಂಬೆ ಕೊಂಡ್ಕೊಂಡು ಬರ್ತೀನಿ ಕರೆದುಕೊಂಡು ಬರ್ತಾಳೆ ಮಗಳನ್ನ ಕರೆದುಕೊಂಡು ಬರ್ತಾಳೆ ಊರಿಗೆ ಹೋಗಿ ಮಗಳನ್ನ ಕರ್ಕೊಂಡು ಬರ್ತಾಳೆ ರಮಾ ಊರಿಗೆ ಹೋಗಿ ಮಗಳನ್ನ ಕರ್ಕೊಂಡು ಬರ್ತಾಳೆ ಬರೆದುಕೊಳ್ತಾ ಇಲ್ವಾ ನೋಟ್ಸ್ ಬರ್ಕೊಳ್ತಾ ಇಲ್ವಾ ಕ್ಲಾಸಿನಲ್ಲಿ ನೋಟ್ಸ್ ಬರ್ಕೊಳ್ತಾ ಇಲ್ವಾ ನೀನು ಕ್ಲಾಸಿನಲ್ಲಿ ನೋಟ್ಸ್ ಬರ್ಕೊಳ್ತಾ ಇಲ್ವಾ ನೋಡಿಕೊಂಡು ಬರ್ತಾರೆ ರೋಗಿಯನ್ನು ನೋಡ್ಕೊಂಡು ಬರ್ತಾರೆ ಆಸ್ಪತ್ರೆಗೆ ಹೋಗಿ ರೋಗಿಯನ್ನ ನೋಡ್ಕೊಂಡು ಬರ್ತಾರೆ ರಮೇಶ ಆಸ್ಪತ್ರೆಗೆ ಹೋಗಿ ರೋಗಿಯನ್ನು ನೋಡ್ಕೊಂಡು ಬರ್ತಾರೆ ಓದಿಕೊಳ್ಳಿ ನೀವೇ ಓದಿಕೊಳ್ಳಿ ಪತ್ರಗಳನ್ನ ನೀವೇ ಓದ್ಕೊಳ್ಳಿ ನಿಮ್ಮ ಪತ್ರಗಳನ್ನು ಓದ್ಕೊಳ್ಳಿಟ್ಯೂಷನ್ ಡ್ರಿಲ್ ಮಾಡಲ್ ನೀನುಕೊಂಡ್ ಬಾ ನೀವುಜ್ಕೊಂಡು ಬನ್ನಿ ಸಬ್ಸ್ಟಿಟ್ಯೂಟ್ ಅವರು ಬಟ್ಟೆ ಹಾಕೊಳ್ತಾ ಇದಾರೆ ಅವಳು ಅವಳು ಬಟ್ಟೆ ಹಾಕೊಳ್ತಾ ಇದ್ದಾಳೆ ಅವನು ಬಟ್ಟೆ ಹಾಕೊಳ್ತಾ ಇದ್ದಾನೆ ನಾನು ಸ್ನಾನ ಮಾಡಿಕೊಂಡೆ ನಾವು ನಾವು ಸ್ನಾನ ಮಾಡಿಕೊಂಡೆವು ಆ ಹುಡುಗರು ಆಟ ಆಡ್ಕೊಳ್ತಾ ಇದಾರೆ ಹುಡುಗಿ ಆ ಹುಡುಗಿಯರು ಆಟ ಆಡ್ಕೊಳ್ತಾ ಇದ್ದಾರೆ ಅವಳು ಬಟ್ಟೆ ಒಗೆದುಕೊಳ್ತಾಳೆ ಅವನು ಅವನು ಬಟ್ಟೆ ಒಗೆದುಕೊಳ್ತಾನೆ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ನಾನು ಅಡಿಗೆ ಮಾಡಿದೆ ನಾನು ಅಡಿಗೆ ಮಾಡಿಕೊಂಡೆ ನಾವು ಟ್ರಾನ್ಸ್ಫಾರ್ಮ್ ಅವರು ಸ್ನಾನ ಮಾಡ್ತಾ ಅವರು ಸ್ನಾನ ಮಾಡಿಕೊಳ್ತಾ ಇದಾರೆ ನೀವು ಸೀರೆ ಕೊಳ್ತೀರ ನೀವು ಸೀರೆ ಕೊಂಡ್ಕೊಳ್ತೀರಾ ಅವಳುಕಾಲ ಹಾಡು ಹಾಡ್ತಾ ಇರ್ತಾಳೆ ಅವಳು ಸಾಯಂಕಾಲ ಹಾಡ್ ಹಾಡ್ಕೊಳ್ತಾ ಇರ್ತಾಳೆ ನಾನು ಹೇಳೋದನ್ನ ನೀವು ಬರೀತೀರ ನೀವ್ ಬರ್ಕೊಳ್ತೀರಾ ನೀವತ್ತು ಸಿನಿಮಾ ನೋಡಿ ಬರ್ತೀರಾ ನೀವತ್ತು ಸಿನಿಮಾ ನೋಡ್ಕೊಂಡು ಬರ್ತೀರಾ